ಅಪ್ರಮೇಯ ಅನಂತ ಅನಂತರೂಪ ಸದಾ ಪ್ರಸನ್ನ ಮುಖಾಬ್ಜ ಮುಕ್ತಿ ಸುಖ ಪ್ರದಾಯಕ ಸುಮನ ಸಾರಾಧಿತ ಪದಾಂಬೋಜ ಸ್ವಪ್ರಕಾಶ ಸ್ವತಂತ್ರ ಸರ್ವಗ ಕ್ಷಿಪ್ರಫಲದಾಯಕ ಕ್ಷಿತೀಶ ಯದುಪ್ರವೀರ ವಿತರ್ಕ ವಿಶ್ವ ಸುತೈಜಸ ಪ್ರಾಜ್ಞ ಅಪ್ರಮೇಯ ಅನಂತರೂಪ ಯಾರಿಂದಲೂ ಸಕಲ್ಯನ ಪೂರ್ತಿ ಪರಿಪೂರ್ಣವಾಗಿ ತಿಳಿಯಲು ಆಗದೇ ಇರತಕ್ಕಂಥ ಅನಂತರೂಪವನ್ನು ಹೊಂದಿರೋನು ಭಗವಂತ ಸದಾ ಪ್ರಸನ್ನವಾಗಿರ್ತಕ್ಕಂಥ ಮುಖಕಮಲವನ್ನು ಹೊಂದಿದಾನೆ ಸಾಧನೆಯನ್ನು ಮಾಡಿಸಿ ಮುಕ್ತಿ ಸುಖವನ್ನು ಕೊಡ್ತಾನೆ ದೇವತೆಗಳಿಂದ ಪಾದಕಮಲ ಸೇವೆಯನ್ನ ಸ್ವೀಕಾರ ಮಾಡ್ತಾನೆ ಸುಮನಸ ಆರಾದಿತ ಪದಾಂಬೋಜ ಸ್ವಯಂ ಪ್ರಕಾಶ ಸ್ವತಂತ್ರ ಸರ್ವವ್ಯಾಪ್ತ ಶೀಘ್ರ ಫಲದಾಯಕ ಕ್ಷಿಪ್ರ ಫಲದಾಯಕ ಪರಮಾತ್ಮ ಕ್ಷಿತೀಶಾ ಅಂದರೆ ಭೂದೇವಿಗೆ ಪತಿ ಕ್ಷಿತಿಯಂದರೆ ಭೂಮಿ ಅದಕ್ಕೆ ಈಶಾ ಅಂದರೆ ಭೂದೇವಿಯ ಪತಿ ಯದುಪ್ರವೀರ ಅಂದರೆ ಯದುಶ್ರೇಷ್ಠ ವಿತರ್ಕ ಅಂದರೆ ತರ್ಕ ಅಥವಾ ಊಹೆಗಳಿಗೆ ನಿಲುಕದೇ ಇದ್ದವನು ಭಗವಂತ ವಿಶ್ವ ಸುತೈಜಸ ಪ್ರಾಜ್ಞ ಈ ಮೂರು ರೂಪಗಳಿಂದ ಸಂಸಾರಿಗಳನ್ನು ಅವಸ್ಥಾತ್ರಯಗಳಲ್ಲಿ ಸದಾ ರಕ್ಷಣೆಯನ್ನು ಅವರಿಗೆ ನಿಯಮನವನ್ನು ಮಾಡ್ತಾನೆ ಭಗವಂತ ಭಕ್ತರಿಗೆ ಅನುಗ್ರಹ ಮಾಡೋಲ್ಲಿ ಭಗವಂತ ಎಂದೂ ಕೂಡ ವಿಳಂಬವನ್ನು ಮಾಡೋದಿಲ್ಲ ಭಕ್ತನೇ ಅವನ ಅನುಗ್ರಹ ಬೇಡೋದ್ರಲ್ಲಿ ವಿಳಂಬ ಮಾಡ್ತಾನೆ ನಿಧಾನ ಮಾಡ್ತಾನೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ಮಾಂ ಪ್ರಪಜ್ಞತೆ ಅಂತ ಬಹಳ ಜನ್ಮಗಳನ್ನು ಕಳೆದು ಕೊನೆಯಲ್ಲಿ ಭಕ್ತ ಎಚ್ಚೆತ್ತುಕೊಂಡು ಪಶ್ಚಾತ್ತಾಪದಿಂದ ಭಗವಂತನನ್ನು ಸ್ತೋತ್ರ ಮಾಡಿ ಅವನನ್ನು ಹೊಂದುತ್ತಾನೆ ಆದ್ದರಿಂದ ಅನುಗ್ರಹಿಸಲಿಕ್ಕೆ ಭಗವಂತ ವಿಳಂಬ ಮಾಡಿದರೆ ಅದು ಯಾರ ತಪ್ಪು ದುರ್ಗಾ ವಿನಾಯಕರಷ್ಟು ಕ್ಷಿಪ್ರವಾಗಿ ಭಗವಂತ ಫಲಪ್ರದನಲ್ಲ ಅಂತ ಹೇಳೋದು ತಪ್ಪು ದುರ್ಗೆ ಗಣಪತಿ ಅವರು ಫಲಪ್ರದರೇ ಅಲ್ಲ ಅವರೊಳಗಿದ್ದು ಭಗವಂತನೇ ಫಲವನ್ನು ಕೊಡ್ತಾನೆ ಲಭತೆ ಚ ತತಃ ಕಾಮಾನ್ ಮಯೈವ ಭೀತಾನ್ ಹೀತಾನ್ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸ್ತಾನೆ ಪಾದಪಗಳಡಿಗೆರೆಯ ಸಲೀಲವು ತೋದು ಕೊಂಬೆಗಳುಬ್ಬಿ ಪುಷ್ಪ ಸ್ವಾದು ಪಲವೀ ಬಂದದಲ್ಲಿ ಸರ್ವೇಶ್ವರನು ಜನರಾರಾಧನೆಯ ಕೈಕೊಂಡು ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ತಾನೇ ಅವರ ಅವರಲ್ಲಿ ಅಂತರ್ಯಾಮಿತ್ವೇನ ಇದ್ದು ಪೂಜೆಯನ್ನು ಸ್ವೀಕಾರ ಮಾಡಿ ಅವರ ಹೆಸರಲ್ಲೇ ಫಲವನ್ನು ಕೊಡ್ತಾನೆ ತಾನು ಅವ್ಯಕ್ತನಾಗೆ ಇರ್ತಾನೆ ನೋಡಿದವರಿಗೆ ದುರ್ಗಾದೇವಿ ಗಣಪತಿ ವೃದ್ಧ ದೇವರು ಇವರು ಶೀಘ್ರ ವರಪ್ರದಾಯಕರು ಪ್ರಸಾದ ಕೊಡ್ತಾರೆ ಅಂತ ಕಾಣುತ್ತೆ ಆದರೆ ಅವರೆಲ್ಲರೂ ಕೂಡ ಅಸ್ವತಂತ್ರರು ಅವರು ಫಲ ಕೊಟ್ಟರು ಕೂಡ ಅಶಾಶ್ವತವಾದದ್ದನ್ನು ಕೊಡ್ತಾರೆ ಭಗವಂತ ಶಾಶ್ವತವಾದದ್ದನ್ನು ಕೊಡ್ತಾನೆ ಸ್ವತಂತ್ರ ಸ್ವತಂತ್ರತ್ವೆಯನ್ನು ಕೊಡ್ತಾನೆ ಅಂತ ಈ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಅದೇ ಸದುಪಾಸನೆ ಸದಾ ಪ್ರಸನ್ನ ಮುಖಾಬ್ಜ ಅನ್ನೋ ಶಬ್ದದಿಂದ ಪರಮಾತ್ಮನ ಮುಖಲಕ್ಷಣದ ಜೊತೆಗೆ ಅವನ ಸದಾ ಆನಂದಪೂರ್ಣತ್ವವನ್ನು ತಿಳಿಸ್ತಾರೆ ಅಂತಹ ಪರಮಾತ್ಮನನ್ನ ಪ್ರಸನ್ನ ವದನಂ ಧ್ಯೇತ್ ಸರ್ವ ವಿಘ್ನೋಪ ಶಾಂತಯೇತ್ ಸರ್ವಗ ಅಂದರೆ ಎಲ್ಲ ಕಡೆ ಇರ್ತಾನೋ ಸರ್ವತ್ರ ವ್ಯಾಪ್ತನಾದವನು ಭಗವಂತ ಅರ್ಜುನನನ್ನು ವಿಪ್ರಶಿಶು ಸಂರಕ್ಷಣೆ ಸಂದರ್ಭದಲ್ಲಿ ತನ್ನ ಜೊತೆಗೆ ರಥದಲ್ಲಿ ಕರ್ಕೊಂಡು ಹೋಗ್ತಾ ತಮಸ್ಸು ಸೇರಿದಂತೆ ಎಲ್ಲವನ್ನು ದಾಟಿ ಮುಂದೆ ಹೋಗಿ ತನ್ನನ್ನು ಮೂಲ ಸಮೀಪಿಸಿರುವಂತಹ ಪ್ರಸಂಗ ಇದಕ್ಕೆ ಸಾಕ್ಷಿ ಸರ್ವನಾಮಕ ವಾಯುದೇವರ ಮೂಲಕ ಸಂಚಾರ ಮಾಡ್ತಾನೆ ಅದರಿಂದ ಪ್ರಸಿದ್ಧಾರ್ಥ ಗರುಡ ವಾಹನ ಅಂತ ಮುಖ್ಯ ಅರ್ಥ ವಾಯುವಾಹನ ಅಂತಲೂ ಅರ್ಥ ಕ್ಷಿಪ್ರ ಫಲದಾಯಕ ಗಣಪತಿ ರುದ್ರದೇವರು ಮೊದಲಾದವ್ರನ್ನ ಕ್ಷಿಪ್ರಪ್ರಸಾದ ಅಂತ ಆರಾಧನೆ ಮಾಡುವಂತಹ ವಿಧಿ ನಿಯಮ ತಂತ್ರಸಾರ ಸಂಗ್ರಹದಲ್ಲಿ ಇದೆ ಆದರೆ ಕ್ಷಿಪ್ರ ಫಲದಾಯಕ ಯಾರು ಅಂತಾದರೆ ಆ ವಿಶ್ ವಿಘ್ ವಿಘ್ನೇಶ್ವರನ ಅಂತರ್ಯಾಮಿಯಾಗಿರುವಂತಹ ವಿಶ್ವಂಬರ ನಾಮಕ ಪರಮಾತ್ಮನೇ ಕ್ಷಿಪ್ರಫಲದಾಯಕ ಗಜೇಂದ್ರ ಅಜಾಮಿಳ ಮೊದಲಾದವರು ಕರೆದ ತಕ್ಷಣ ಬಂದು ಒದಗಿದ್ದೇ ಇದಕ್ಕೆ ಸಾಕ್ಷಿ ವಿತರ್ಕ ಅನ್ನೋ ಪದದಿಂದ ಶಾಸ್ತ್ರಯೋನಿತ್ವ ಶಾಸ್ತ್ರಗಳ ಮೂಲಕವೇ ಭಗವಂತನನ್ನು ತಿಳ್ಕೋಬೇಕೆ ಹೊರತು ಅನ್ಯ ಮಾರ್ಗ ಇಲ್ಲ ವಿಶ್ವ ತೈಜಸ ಪ್ರಾಜ್ಞ ಈ ಮೂರು ರೂಪಗಳು ಕ್ರಮರವಾಗಿ ಬಲ ಅಕ್ಷಿಸ್ತನಾಗಿ ಕಂಠದಲ್ಲಿ ಮತ್ತು ಹೃದಯ ಈ ಮೂರು ಸ್ಥಾನಗಳಲ್ಲಿ ಕ್ರಮವಾಗಿ ಇದ್ದು ಜಾಗೃತ ಅವಸ್ಥಾ ಸ್ವಪ್ನಾವಸ್ಥಾ ಸುಶುಪ್ತಿಯಾವಸ್ಥೆ ಪ್ರೇರಣೆ ಮಾಡ್ತಾನೆ ಭಗವಂತ ಅವಸ್ಥಾತ್ರೆಯ ಪ್ರೇರಕತ್ವವನ್ನು ಈ ಮೂರು ಶಬ್ದಗಳಿಂದ ತಿಳಿಸ್ತಾರೆ ಮುಕ್ತಿ ಸುಖ ಕೊಟ್ಟ ನಂತರದಲ್ಲಿ ಅಲ್ಲಿ ಆನಂದ ನೀಡುವನು ಕೂಡ ಭಗವಂತನೇ ಆನಂದದಶ್ಚ ಮುಕ್ತಾನಾಂ ಏಕಏವ ಜನಾರ್ದನ ಅಂತ ವಿಷ್ಣು ತತ್ವವಿನಿರ್ಣಯದಲ್ಲಿ ತಿಳಿಸ್ತಾರೆ ಈ ರೀತಿಯಾಗಿ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಸರ್ವತ್ರ ವ್ಯಾಕ್ತ ಶೀಘ್ರ ಫಲದಾಯಕ ಇತ್ಯಾದಿ ಎಲ್ಲವನ್ನು ಅಸಾಧಾರಣ ಮಹಿಮೆಗಳನ್ನು ಕೊಂಡಾಡ್ತಾರೆ